ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಭಗವಾನ್ ಶಿವ ಮಹಾಪುರಾಣದಲ್ಲಿ ವಿರಚಿತ ಶಿವಮಹಾಪುರಾಣದಲ್ಲಿ ಎರಡನೇದಾದಂಥ ರುದ್ರಸಮಿತಿಯಲ್ಲಿ ಎರಡನೆಯದಾದ ಸತೀಖಂಡ ಅದರಲ್ಲಿ ಇಪ್ಪತ್ತೇಳನೇ ಅಧ್ಯಾಯ श्री ओ नम शिवाय अथ श्रीशिवहापुराणे रुद्र संहितायां सती खंडे सप्तव्यावाच यह तो मुनेज प्रारंभ तूता दीक्षि सुरर्शय ब्रह्म हेताने ಎಲ್ಲಿ ನಾರದನೆ ಮುನೇ ಮುನಿಯೇ ಮುಂದೆ ಆ ದಕ್ಷನು ಒಂದು ಕಾಲದಲ್ಲಿ ಮಹಾಯಜ್ಞವೊಂದನ್ನು ಮಾಡಲಿಕ್ಕೆ ಆರಂಭಿಸಿದ ಆ ಯಜ್ಞಕ್ಕೆ ದೇವ ಋಷಿಗಳೆಲ್ಲರನ್ನೂ ಆ ದಕ್ಷನು ಆಹ್ವಾನಿಸಿದ ತತ್ರ ಹೂತಾಹ ತದಾ ಸರ್ವೇ ದೀಕ್ಷಿತೇನ ಸುರಋರ್ಷಯ ಯಜ್ಞ ದೀಕ್ಷಿತನಾದ ದಕ್ಷನಿಂದ ಎಲ್ಲ ದೇವತೆಗಳು ಋಷಿಗಳು ಎಲ್ಲರೂ ದೇವ ಋಷಿಗಳು ಎಲ್ಲರನ್ನೂ ಕೂಡ ಕರೆದ ಎಲ್ಲರೂ ಕರೆಯಲ್ಪಟ್ರು ಆಹ್ವಾನಿಸಲ್ಪಟ್ರು ಆಹೂತ ಮಹರ್ಷಯೋ ಅಖಿಲಸ್ತತ್ರ ನಿರ್ಜನಾಶ್ಚ ಸಾಗ ಯಜ್ಞಕರಾರ್ಥಂ ಹಿ ಶಿವಮಾ ವಿಮೋಹಿತ ಶಿವಮಾಯಾ ವಿಮೋಹಿತನಾದಂತಹ ದಕ್ಷಣ ಮಾಡುತ್ತಲಾಗಿರ್ತಕ್ಕಂತಹ ಆ ಯಜ್ಞಕ್ಕೆ ಅನೇಕ ಜನ ಮಹರ್ಷಿಗಳು ದೇವತೆಗಳು ಯಜ್ಞ ಸಹಾಯಕ್ಕಾಗಿ ಬಂದರು ಅಗಸ್ತ್ಯ ಪೋತ್ರಿಶ್ಚ ಮಾಮದೇವಸ್ತಾ ಭೃಗು ದಧೀಚಿರ್ಭಗವಾನ್ ವ್ಯಾಸೋ ಭರದ್ವಾಜೋಥ ಗೌತಮ ಪೈಲಹ ಪರಾಶರೋ ಗರ್ಗೋ ಭಾರ್ಗವತ್ಸ್ ಕುಪಸ್ಸಿ ಸುಮಂತಿಂಕುಮಂತಿ ಕಂಕೈಂ ಪಾಯನ ಎಲ್ಲಿ ಯಾರ್ಯಾರು ಬಂದಿದ್ರು ಅಂತೇಳಿ ಹೆಸರು ಹೇಳ್ತಾರೆ ಕೆಲವರದ್ದು ಅಗಸ್ತ್ಯರು ಕಶ್ಯಪರು ಅತ್ರಿ ಮ ವಾಮದೇವ ಭೃಗೂ ದಧೀಚಿ ವ್ಯಾಸ ಭಾರದ್ವಾಜ ಗೌತಮ ಪೈಲ ಮುನಿ ಪೈಲಮುನಿ ಅಂದರೆ ವ್ಯಾಸರಿಂದ ಪಡ್ಕೊಂಡಂತಹ ಶಿಷ್ಯರು ವ್ಯಾಸ ಶಿಷ್ಯರು ಋಗ್ವೇದವನ್ನು ಪೈಲಮುನಿಗೂ ಯಜುರ್ವೇದವನ್ನು ವೈಶಂಪಾಯನಿಗೂ ಸಾಮ ವೇದವನ್ನು ಜೈಮಿನಿಮುನಿಗೂ ಅಥರ್ವ ವೇದವನ್ನು ಸುವಂತು ಮುನಿಗೂ ಉಪದೇಶ ಮಾಡಿದ್ದರು ಯಾರು ವೇದವ್ಯಾಸರು ಸಂಪೂರ್ಣವಾಗಿದ್ದ ಸಮಗ್ರವಾಗಿದ್ದ ವೇದಗಳನ್ನು ವೇದರಾಶಿಯನ್ನು ನಾಲ್ಕಾಗಿ ಭಾಗಿಸಿ ಪೈಲ ವೈಶಂಪಾಯನ ಜೈಮಿನಿ ಸುಮಂತು ನಾಲ್ಕು ದಿನ ಶಿಷ್ಯರಿಗೆ ಕ್ರಮವಾಗಿ ತೇಜಸ್ಸಾಮ ಅಥರ್ವಗಳನ್ನು ಬೋಧಿಸಿದರು ಅಂತಹ ಪೈಲೆ ಮುನಿ ಋಗು ಯೋಧನ್ಬಿಡ್ಕೊಂಡಂಥ ಪರಾಶರ ವ್ಯಾಸರ ತಂದೆ ಪರಾಶರ್ಯ ಅಂದರೆ ವ್ಯಾಸರು ವ್ಯಾಸರಿಗೆ ಹೆಸರು ಪರಾಶರರ ಮಗ ಪರಾಶರ ಅಂದರೆ ತಂದೆ ಗರ್ಗ ಮುನಿ ಆಮೇಲೆ ಭಾರ್ಗವ ಅಂದರೆ ಪರಶುರಾಮ್ ಸಾಮಾನ್ಯವಾಗಿ ಪ್ರಸಿದ್ಧವಾದ ಭಾರ್ಗವ ಭಾರ್ಗವ ಅಂದರೆ ನಿಜವಾಗಿ ಭೃಗು ಕುಲೋತ್ಪನ್ನ ಅಂತೇಳಿ ಅರ್ಥ ಭೃಗುವಂಶೀ ಜಾತಃ ಭಾರ್ಗವ ಭೃಗುವಿನ ವಂಶದಲ್ಲೇ ಹುಟ್ಟಿದಂಥ ಜಾಮದಗ್ನಿ ಜ್ನಿ ಮಗ ಪರಶುರಾಮ ಅವನಿಗೆ ಭಾರ್ಗವಂತ ಪ್ರಸಿದ್ಧ ಹೆಸರು ಕಕುಪ ಸಿತ ಹ್ಮ್ ಸುಮಂತು ತ್ರಿಕ ಕಂಕಮುನಿ ವೈಶಂಪಾಯನ ತೇಜುರ್ವೇದನೆ ಪಡ್ಕೊಂಡಂಥವನಿಗೆ ಮುಂತಾದ ಅನೇಕ ಮಹರ್ಷಿಗಳು ಆ ಯಜ್ಞಕ್ಕೆ ಅದು ಸುಮಂತು ಅಥವಾ ವೇದನೆ ಪಡೆದಂಥವು ಜೈವಿನಿ ಹೆಸರಿನಲ್ಲಿ ಬರಲಿಲ್ಲ ಆದರೆ ಅನೇಕ ಮಹರ್ಷಿಗಳು ಈ ಯಜ್ಞಕ್ಕೆ ಸಂತೋಷದಿಂದ ಬಂದರು ಅಂತೇಳಿ ಹೇಳಿದ ಮುಂತಾದ ಹೀಗೆ ಹಲವಾರು ಜನ ಅಂತೇಳಿ ಏತೆ ಚಾನೇ ಚ ಬಹವೋ ಮುನೆಯೋ ಹರ್ಷಿತಾಯಯು ಮೊಮ್ಮೆ ದಕ್ಷೆ ಸದಾರಾ ಸುತ ತಾ ಸುರಗಣಲೋಕೋದಯ ತಥೋಪನಿರ್ಜರಸೋಪಕಾರಬನ್ವಿತಃ ಅಲ್ಲದೆ ಲಕ್ಷಿಬ್ರಹ್ಮಣಪುತ್ರಿ ಸಹ ಸದಾರಾ ಸುತಾಖ ಸುತಾ ಮಕ್ಕಳು ಮತ್ತು ಪತಿಗಳೊಡನೆ ಬಂಧು ಪುತ್ರಿಯರು ಮತ್ತು ಎಲ್ಲ ದೇವತೆಗಳು ಮಹಾನುಭಾವರಾದ ಲೋಕಪಾಲಕರು ಗಂಧರ್ವರಿ ಮೊದಲಾದಂತಹ ಸರ್ವೇ ಸುರುಗಣ ಲೋಕಪಾಲ ಮಹೋದಯ ತಥ ಉಪನಿರ್ಜರ ಸರ್ವೇ ಹ್ಞೂ ಎಲ್ಲ ದೇವದ ಉಪದೇವತೆಗಳು ನಿರ್ಜರಾದ ದೇವತೆ ಉಪದೇವತೆಗಳು ಉಪನಿರ್ಜರರು ಮಹಾನುಭಾವರಾದ ಲೋಕಪಾಲಕರು ಗಂಧರ್ವರಿ ಮೊದಲಾದ ಮಿಕ್ಕ ದೇವಜಾತಿಯವರು ಸಹ ಯಥಾಶಕ್ತಿಯಾಗಿ ಸಹಾಯ ದ್ರವ್ಯಗಳನ್ನು ತೆಕ್ಕೊಂಡು ಸ್ವೋಪಕಾರ ಬಲಾನ್ವಿತ ತಮ್ಮ ಉಪಕಾರವನ್ನು ಉಪಕಾರ ಬಲದಿಂದ ಕೂಡಿಕೊಂಡು ಸಹಾಯ ದ್ರವ್ಯಗಳನ್ನು ತೆಗೆದುಕೊಂಡು ತಮ್ಮ ಪರಿವಾರದೊಡನೆ ಆ ಯಜ್ಞಕ್ಕೆ ಬಂದರು ಸತ್ಯಲೋಕಾತ್ಸಾನೀತೋನುಹಂ ವಿಶ್ವಕಾರಕಃ ಸಸುತ ಸಪರಿವಾರೋ ಮೂರ್ತ ವೇದಾಧಿಸುತ ಸತ್ಯಲೋಕದಿಂದ ಜಗತ್ಸಷ್ಟುವಾದ ನನ್ನನ್ನು ಸ್ತುತಿಸಿ ಆಹ್ವಾನಿಸಿ ಪರಿವಾರದೊಡನೆಯೂ ವೇದ ಪುರುಷರೊಡನೆಯೂ ಸನಕಾದಿಯರೊಡನೆಯೂ ಆ ಯಾಗಕ್ಕೆ ಕರೆದುಕೊಂಡು ಬಂದರು ವೈಕುಂಠಾಚ ವಿಷ್ಣು ಸಂಥ್ಯ ವಿವಿಧ ಸಪಾರ್ಷದ ಪರಿ ಸನೀತೋಮ್ ಪ್ರತಿ ವಿಷ್ಣು ಸಹ ದಕ್ಷಿಣನೆ ಪ್ರಾರ್ಥಿಸಲ್ಪಟ್ಟನ್ ಆಗಿ ತನ್ನ ಪಾರ್ಶ್ಗೊಡನೆ ಪಾರ್ಶ್ ಗಣವೊಡನೆ ಕೂಡಿಕೊಂಡು ಆ ಯಾಗಕ್ಕೆ ಬಂದೇ ಸ ದಕ್ಷಯ ವಿಮೋಹಿ ಸತ್ಕೃತಸ್ತೇನ ದಕ್ಷಿಣ ಸರ್ವೇ ತೇಹಿ ಶಿವದ್ವೇಷಿಯಾದ ದಕ್ಷಿಣ ಮೋಹಿತರಾಗಿ ತನ್ನ ಆ ಯಾಗಕ್ಕೆ ಬಂದಿರುವವರೆಲ್ಲರನ್ನು ಸತ್ಕರಿಸಿದ ಭವನಾನಿ ಮಹಾರ್ಹಾಣಿ ಸುಪ್ರಭಾಣಿ ಮಹಾಂತಿಜ ತ್ವಷ್ಟ್ರಾಕೃತಾನಿ ದಿವ್ಯಾ ನಿ ತೇಭ್ಯೋ ದತ್ತಿ ತೇನ ವಯಿ ದೇವಶಿಲ್ಪಿಯಾದ ತ್ವಷ್ಟುಬ್ರಹ್ಮನು ತುಂಬ ಬೆಲೆಯುಳ್ಳುವಳು ಅಮೂಲ್ಯವಾದವುಗಳು ಸುಂದರವಾದವುಗಳೂ ಮಹಾಭವನಗಳನ್ನು ನಿರ್ಮಿಸಿದ ದಕ್ಷಿಣ ಭವನಗಳನ್ನು ಬಂದಂತಹ ಅತಿಥಿಗಳ ವಾಸಕ್ಕಾಗಿ ಕೊಟ್ಟ ತೇಷು ಸರ್ವೇಷು ಧಿಷ್ಣಿಯೇಶು ಯಥಾ ಯೋಗ್ಯಂಚ ಸಂಸ್ಥಿತ ಸಮ್ಮಾನಿತ ಹರಾಜಂಸ್ತೆ ಸಕಲಾ ವಿಷ್ಣು ನಾಮಯ ಆ ಭವನಗಳಲ್ಲಿ ಬಂದಿರುವ ಅತಿಥಿಗಳೆಲ್ಲರೂ ಯೋಗ್ಯವಾಗಿ ವಾಸವನ್ನು ಕಲ್ಪಿಸಿಕೊಂಡರು ಧಿಷ್ಣಿಯೇಶು ಭವನಗಳಲ್ಲಿ ಅಂತೇಳಿ ನಾನು ಮತ್ತು ವಿಷ್ಣು ಇವರೊಡನೆ ಸಮ್ಮಾನಿತರಾಗಿದ್ದೆವು ವರ್ತಮಾನೇ ಮಹಾಯಜ್ಞೇ ತೀರ್ಥೇ ಕನಕಲೇ ತದಾ ಋತ್ವಜ್ಚನ ಭೃವಾಶ್ಚ ತಪೋಧನೋ ಆ ಯಜ್ಞವು ಕನಕಲವೆಂಬತೀರ್ಥಕ್ಷೇತ್ರದಲ್ಲಿ ನಡೆಯಿತು ದಕ್ಷನು ಭೃಗು ಮುನಿ ಮೊದಲಾದಂತಹ ತಪೋಧನರನ್ನು ಋತ್ವಿಜರನ್ನಾಗಿ ಸ್ವೀಕರಿಸಿದ ಅಧಿಷ್ಟಾತ ಸ್ವಯಂ ವಿಷ್ಣು ಸಹ ಸರ್ವರುದಣ ಅಹಂ ತತ್ನಾಭವಂ ಬ್ರಹ್ಮತ್ರಯೀ ವಿಧಿ ನಿದರ್ಶಕಃ ಎಲ್ಲ ದೇವತೆಗಳು ವಿಷ್ಣುವೇ ಸ್ವಯಂ ಆ ಯಜ್ಞಕ್ಕೆ ಸರ್ವಾಧ್ಯಕ್ಷನಾದ ನಾನು ವೇದತ್ರಯಗಳ ವಿಧಿಯನ್ನು ನಿರ್ದೇಶಿಸುವ ಬ್ರಹ್ಮನಾಥೆ ತಥೈವ ಸರ್ವದಿಕ್ಪಾಲ ದ್ವಾರಪಾಲಶ್ಚರಕ್ಷಕ ಸಾಯುಧಾ ಸಪರಿವಾರ ಕುತೂಹಲಕರ ಸದಾ ದಿಕ್ಪಾಲಕರೆಲ್ಲರೂ ಎಲ್ಲರೂ ಆ ಸಹ ಆ ಯಜ್ಞಕ್ಕೆ ಆಯುಧಗಳನ್ನು ಧರಿಸಿ ದ್ವಾರಪಾಲಕರಾಗಿ ನಿಂತು ಆ ಯಾಗವನ್ನು ರಕ್ಷಿಸುವರಾದರು ಉಪತಸ್ಥೆ ಸ್ವಯಂ ಯಜ್ಞ ಸುರೂಪಸ್ಥಾಧ್ವರೆ ಸರ್ವೇ ಮಹಾಮುನಿಶ್ರೇಷ್ಠಾ ಸ್ವಯಂ ವೇದಧರಾಭವನ್ ಆ ಯಜ್ಞದಲ್ಲಿ ಯಜ್ಞಪುರುಷನು ಸುಂದರವಾದ ರೂಪವನ್ನು ಧರಿಸಿ ಸನ್ನಿಹಿತನಾದ ಮಹಾಮುನಿಗಳೆಲ್ಲರೂ ವೇದಘೋಷವನ್ನು ಮಾಡಿದರು ತನೂನಿ ನಿಜಂಚಕ್ರೆ ಊಪಂ ಸಹಸ್ರಶಃ ತನೂನಪಾ ನಿಜಂಚಕ್ರೇ ರೂಪ ಸಹಸ್ರಶಃ ಹವಿಷಾಂಗ್ರಹಣಯು ತಸ್ ಯಜ್ಞೆ ಮಹೋತ್ಸವ ಅಗ್ನಿ ಆಯ ಯಾಗದಲ್ಲಿ ಅನೇಕ ರೂಪವಾಗಿ ಜ್ವಾಲೆಗಳನ್ನು ಪ್ರಕಟಿಸಿ ಹವಿಸ್ಸನ್ನು ಸ್ವೀಕರಿಸತೊಡಗಿದ ತನೂನ ಅಂದರೆ ಅಗ್ನಿ ನಿಜಂಚಕ್ರೆ ಊಪಂ ಸಹಸ್ರಶಃ ಸಾವಿರಾರು ರೂಪಗಳಿಂದ ತನ್ನ ನಿಜ ರೂಪವನ್ನು ಪ್ರಕಟಿಸಿ ಹವಿಷಾಮ ಗ್ರಹಣಾಯ ಆಶು ಬೇಗನೆ ಹವಿಷನ್ನು ಸ್ವೀಕರಿಸಿದ ತಸ್ ಯಜ್ಞೆ ಮಹೋತ್ಸವ ಆ ಯಜ್ಞದಲ್ಲಿ ಅಷ್ಟಾಶೀತಿ ಸಹಸ್ರಾಣಿ ಜಿಹ್ವದಿ ಸಹ ಋತ್ವಿಜ ಉದ್ಗಾತಾರ ಚತುಷ್ಠಿ ಸಹಸ್ರಾಣಿ ಸುರಕ್ಷೆಯ ಎಂಬತ್ತೆಂಟು ಸಾವಿರ ಋತ್ವಿಜರು ಹೋಮವನ್ನು ಇದ್ದರು ಅಷ್ಟಾಶೀತಿ ಸಹಸ್ರಾಣಿ ಜುಹ್ವತಿ ಹೋಮಿಸ್ತಾ ಇದ್ದಂಥವ್ರು ಹೋತೃಗಳು ಅರವತ್ನಾಲ್ಕು ಸಾವಿರ ದೇವಮುನಿಗಳು ಸಾಮಗಾನವನ್ನು ಮಾಡ್ತಾಯಿದ್ರು ಉದ್ಘಾತಾರಷ್ಟ ಉದ್ಘಾತೃಗಳು ಸಾಮಗಾನ ಮಾಡ್ತಾ ಇದ್ದು ಅರವತ್ನಾಲ್ಕು ಸಹಸ್ರಾಣಿ ಅಧ್ವರ್ವ ಅಧ್ವರ್ಯ ಋಗ್ವೇದಿಗಳು ಹೋತೃಗಳು ಸಾಮಗಾನ ಮಾಡುವ ಸಾಮವೇದಿಗಳು ಹೀಗೆ ಅಲ್ಲಿ ಎಷ್ಟಾಯಿತು ಎಂಬತ್ತ ಎಂಟು ಸಾವಿರ ಋತ್ವಿಜರು ಋಗ್ವೇದಿಗಳು ಹೋತೃಗಳು ನರವತ್ನಾಲ್ಕು ಸಾವಿರ ಸಾಮಗಾನವನ್ನು ಮಾಡ್ತಕ್ಕಂಥ ಉದ್ಘಾತೃಗಳು ಅಥವಾ ಸಾಮವೇದಿಗಳು ಹೋತೃ ಅಧ್ವರಿ ಉದ್ಗಾತ್ರ ಬ್ರಹ್ಮ ಅಂತ ನಾಲ್ಕು ಪ್ರಧಾನವಾದ ಋತ್ವಿಜರು ಹೋತೃ ಋಗ್ವೇದಿ ಯಧ್ವರ್ ಯಜುರ್ವೇದಿ ಆಮೇಲೆ ಉದ್ಘಾತರು ಸಾಮುವೇದಿ ಮತ್ತು ಬ್ರಹ್ಮ ಅಂದರೆ ಚದುರ್ ಚತುರ್ವೇದಿ ಅಧ್ವರ್ಯವೋಥ ಹೋತಾರಸ್ತಾವಂತೋ ನಾರದಾದಯ ಸಪ್ತರ್ಷಯ ಸಮ ಗಾಥಿ ಸ್ನ ಪೃಥಕ್ ಪೃಥಕ್ ಅಧ್ವರ್ಯುಗಳು ಮತ್ತು ಹೋತೃಗಳು ಅರುವತ್ತ್ನಾಲ್ಕು ಸಾವಿರ ಜನ ಇದ್ದರು ಅವರು ನಾರದ ಮುನಿ ಮೊದಲಾದವರು ಸಪ್ತರ್ಷಿಗಳು ಆಖ್ಯಾನಗಳನ್ನು ಹೇಳುವವರಾಗಿದ್ದರು ಸಪ್ತರ್ಷಯ ಸಮ ಗಾಥ ನಾರದ ಮುನಿ ಮೊದಲಾದ ಸಪ್ತರ್ಷಿಗಳಿಗೆ ಸಮನಾದ ಆಖ್ಯಾನವನ್ನು ಹೇಳತಕ್ಕಂಥವರಾಗಿದ್ದರು ಅಂತ ಅವರಿಗೆ ಸಮನಾದಂಥವರಾಗಿದ್ದರು ಕಥೆಗಳನ್ನು ಹೇಳತಕ್ಕಂಥವರು ಗಂಧರ್ವ ವಿದ್ಯಾಧರ ಸಿಧ ಸಂಘಾನ್ ಆಧಿತ್ಯಸಂಘಾನ್ ಸಗಣಾನ್ ಸಯಜ್ಞಾನ್ ಸಂಖ್ಯಾವರಾನ್ ನಾಗಚಾರ ಸಮಸ್ತಾನ್ ಬವ್ರೇ ಸದಕ್ಷೋ ಹಿ ಮಹಾಧ್ವರೆ ಸ್ವೇ ಸ್ಯಾದೀಂದ್ರವಜ್ರಿತ ಜಗೌಗ ಇಂದ್ರವಜ್ರಾವೃತ್ತದಲ್ಲಿ ಉಂಟಿದ್ರು ಹನ್ನೊಂದು ಅಕ್ಷರದ ಮೂನು ಪಾದ ಅಂದರೆ ಗಂಧರ್ವರು ವಿದ್ಯಾಧರರು ಸಿದ್ಧರು ದ್ವಾದಶಾತ್ಯರು ನಾಗಪುರುಷರು ಕಿನ್ನರರು ಕಿಂಪುರುಷರು ಇವರೆಲ್ಲೂ ಕೂಡ ಕಿನ್ನರರು ಕಿಂಪುರುಷರು ಎಲ್ಲ ಆ ಯಜ್ಞಕ್ಕೆ ಅವರನ್ನೆಲ್ಲರನ್ನು ಕೂಡ ದಕ್ಷನು ಆಹ್ವಾನಿಸಿದ್ದ ದ್ವಿಜರ್ಷಿ ರಾಜರ್ಷಿ ಸುರರ್ಷಿ ಸಂಘಾನ್ ಸ ಸಜೀವ ಸಸೈನ್ಯ ವಸು ಪ್ರಮುಖ್ಯ ಗಣದೇವತಾಶ್ಚ ಸರ್ವೇ ವೃತ್ತಸ್ತ ಮಖೋಪವೇತ್ರ ಪ್ರಮರ್ಷಿಗಳು ರಾಜರ್ಷಿಗಳು ದೇವರ್ಷಿಗಳು ಅಷ್ಟವಸುಗಳು ಆಮೇಲೆ ಮುಂತಾದಂಥ ಗಣದೇವತೆಗಳು ಇವರೆಲ್ಲರೂ ಕೂಡ ಆಮೇಲೆ ರಾಜರುಗಳು ನೃಪ ನರಪತಿಗಳು ನೃಪತಿಗಳು ನರಪತಿಗಳು ರಾಜರುಗಳು ಅವರು ಮಂತ್ರಿ ಮತ್ತು ಸೈನ್ಯರೊಡನೆ ಅವರನ್ನೆಲ್ಲ ಆಹ್ವಾನಿಸಿದ್ದ ದೀಕ್ಷದ ದಕ್ಷ ಕೃತ ಕೌತುಕ ಮಂಗಲ ಭಾರ್ಯಯ ಸಹಿತೋ ರೇಜೇ ಕೃತ ಕೃತಸ್ವಸ್ಥ್ಯನೋ ಭೃಷ್ ಆಗ ದಕ್ಷನು ಪತ್ನಿಯೊಡನೆ ಮಂಗಳಸ್ನಾನವನ್ನು ಮಾಡಿ ಪುಣ್ಯಾಹಮದಾದಂತಹ ಮಂಗಳ ಕಾರ್ಯಗಳನ್ನು ನೆರವೇರಿಸಿ ಯಜ್ಞದೀಕ್ಷೆಯನ್ನು ಕೈಗೊಂಡು ತುಂಬ ಪ್ರಕಾಶಿಸಿದ ರೇ ಜೇ ಅಂದರೆ ರಾರಾಜಿಸಿದ ಬೆಳಗಿದ ಅಂತೆ ತಸ್ತಃ ಶಂಭುರ್ನ ದಕ್ಷಿಣದೂರಾತ್ಮನಾ ಕಪಾಲಿತಿ ವಿಶ್ಚಿತ್ಯ ತಜ್ಞಾಹತ ದುರಾತ್ಮನಾದ ದಕ್ಷಣನು ಆ ಯಜ್ಞಕ್ಕೆ ಶಿವನನ್ನು ಆಹ್ವಾನಿಸಲಿಲ್ಲ ಈಶ್ವರನ ಅಪವಿತ್ರವಾದ ಕಪಾಲ ನರ ಶಿರಸ್ಸನ್ನು ಧರಿಸಿದ್ದಾನೆ ಅವನು ಪವಿತ್ರವಾದ ಯಾಗಕ್ಕೆ ಯೋಗ್ಯನಲ್ಲ ಎಂಬ ದುರಭಿಪ್ರಾಯದಿಂದ ಅವನ್ನು ಕರೀಲಿಲ್ಲ ಕಪಾಲಿ ಭಾರ್ಯೇತಿ ಸತೀ ದೈತ ಸ್ವಸುತಾ ಪಿಚ್ಚ ನಾಹೋತ ಯಜ್ಞ ಆ ಕಪಾಲಿಯ ಪತ್ನಿ ಎಂದು ತನ್ನ ಮಗಳಾದ ಸತೀದೇವಿಯನ್ನು ಕೂಡ ಆ ದುರ್ಗುಣವಂತನಾದಂತಹ ದಕ್ಷನು ಯಾಗಕ್ಕೆ ಕರೀಲಿಲ್ಲ ಎಂ ಪ್ರವರ್ತಮ ದಕ್ಷಯಜ್ಞೇ ಮಹೋತ್ಸವ ಸ್ವಕಾರ್ಯಲಗ್ನಾೇ ತೆರಸಮ್ಮತ ಹೀಗೆ ದಕ್ಷಯಜ್ಞ ಮಹೋತ್ಸವ ಪ್ರಾರಂಭವಾಗಲು ಋತ್ವಿಜ ಸಮಸ್ತರು ಕೂಡ ತಮ್ಮ ತಮ್ಮ ಕಾರ್ಯದಲ್ಲಿ ಆಸಕ್ತರಾದರು ತೊಡಗಿದರು ಎಸ್ತರೆ ತೃಷ್ಟ್ವೈ ಶಂಕರ ಪ್ರಭು ರೋದ್ವಿಗ್ನ ಮಾೋ ದೋ ವಾಕ್ಯ ಹೀಗೆ ದಕ್ಷಯ ಮಧ್ಯದಲ್ಲಿ ದಧೀಚನೆಂಬ ಶಿವಭಕ್ತನಾದ ಮುನಿವು ಆ ಯಾಗದಲ್ಲಿ ಶಿವನು ಬರದಿರುವುದನ್ನು ನೋಡಿ ಏತಸ್ಮಿನ್ ಅಂತರೇ ತೃಷ್ಟ್ ತತ್ರ ಅದೃಷ್ಟ ನೋಡದೆ ಶಂಕರವನ್ನು ಅಲ್ಲಿ ಕಾಣದೆ ವ್ಯಥೆಗೊಂಡು ಅಲ್ಲಿರುವವರನ್ನು ಕುರಿತು ಹೀಗೆ ಹೇಳ್ತಾನೆ ದಧೀಚವ್ವಾಚ ಸರ್ವೇ ಶೃಣುತ ಮದ್ವಾಕ್ಯಂ ದೇವರ್ಷಿ ಪ್ರಮುಖಾ ಮುದ ಕಸ್ಮೈವಾಗತಃ ಶಂಭುರಸ್ ಮಹೋತ್ಸವೆ ದೇವರ್ಷಿಗಳೇ ಮೊದಲಾದಂತಹ ಎಲ್ಲರೂ ನನ್ನ ಮಾತನ್ನು ಕೇಳಿ ಶಂಕರನು ಈ ಯಜ್ಞ ಯಾಕೆ ಬರಲಿಲ್ಲ ಎ ಸುರೇಶ ಮುನಜೋ ಮಹತ್ತರ ಸಲೋಕಾಲ ಸಗತಾ ಯಸ್ತು ನ ಶೋಭತೆ ವೃಷಿ ಮಹಾತ್ಮನಾ ೂಶಸ್ಥ ಮುಂತೇಳಿ ಬರ್ತದೆ ವಂಶಸ್ಥವೃತ್ತದಲ್ಲಿ ಹಾಗೆ ಬರ್ತದೆ ಏತೆ ಸುರೇಶ ಅದು ಹನ್ನೆರಡು ಅಕ್ಷರದ ಒಂದೊಂದು ಪಾದ ಮಹಾನ್ ಭಾವರಾದಂತಹ ದೇವತೆಗಳು ಮಹಾತ್ಮನಾದ ಮುನಿಗಳು ಮುನೆಯ ಮಹತ್ತರ ಸ ಲೋಕಾಲ ಲೋಕಪಾಲಕರು ಇವರೆಲ್ಲರೂ ಈ ಯಜ್ಞಕ್ಕೆ ಬಂದಿದ್ದಾರೆ ಸೇ ತ ಯಜ್ಞಸ್ತು ನ ಶೋಭತೆ ಭೃಶಂ ಪಿನಾಕಿ ನೇನ ಮಹಾತ್ಮನಾ ಆದರೂ ಮಹಾತ್ಮ ಶಿವನು ಪಿನಾಕಧನುಸ್ಸನ್ನು ಧರಿಸಿ ಪಿನಾಕಿ ಎಂಬ ಹೆಸರುಳ್ಳ ಶಿವನು ಬರದೇ ಇರುವುದರಿಂದ ಈ ಯಜ್ಞವು ಶೋಭಿಸ್ತಾ ಇಲ್ಲ ಯನಿವ ಸರ್ವಾಣ್ಯಪಿ ಮಂಗಲಾ ಶಂಸಂತ ಮಹಾ ವಿಪಶ್ಚಿ ಸೋಸೌ ನ ದೃಷ್ಟೋತ್ರ ಪುಮನ್ ಪುರಾಣ್ವಜೋ ನೀಶ ಉಪಜಾತಿವೃತ್ತ ಉಪೇಂದ್ರವಜ್ರೀತೌ ಸ್ಯಾದೀಂದ್ರವಜ್ರೋ ಹೀಗ ಇಂದ್ರವಜ್ರ ಉಪೇಂದ್ರವಜ್ರ ಎರಡು ಮಿಶ್ರವಾಗಿದ್ದರೆ ಉಪಜಾತಿ ಅಂತೇಳಿ ಹೇಳ್ತೇವೆ ಮೊದಲನೆಯದ್ದು ಗುರುವಾಗಿದ್ದರೆ ಅದು ಉಪ ಇಂದ್ರವಜ್ರ ಮೊದಲನೆಯದು ಲಘು ಆಗಿದ್ದರೆ ಮೊದಲನೇ ಅಕ್ಷರ ಪಾದದ್ದು ಅದು ಉಪೇಂದ್ರ ವಜ್ರ ಆಗ್ತದೆ ಬೇರೆಲ್ಲ ಒಂದೇ ವ್ಯತ್ಯಾಸ ಅದೊಂದೇ ಸುರುವಿನ ಅಕ್ಷರ ಮಾತ್ರ ಹೀಗೆ ಪರಮಾತ್ಮದ ಆ ಶಿವನಿಂದಲೇ ಸಕಲ ಮಂಗಳೂ ಆಗುವುದೆಂದು ತಿಳಿದವರು ಹೇಳ್ತಾರೆ ಇಂತಹ ಪುರಾಣ ಪುರುಷನು ನೀಲಕಂಠನು ಪರಮೇಶ್ವರನೂ ಆದ ಶಿವನಿಗೆ ಕಾಣಿಸುತ್ತಿಲ್ಲವಲ್ಲ ಏನೆಯೋ ಸರ್ವಾಣ್ಯಪಿ ಮಂಗಲಾಂತಿ ಶಂಸಂತಿ ಮಹಾವಿಪಶ್ಚಿತ ಮಹಾವಿಪಶ್ಚಿತ್ ಅಂದರೆ ಪಂಡಿತ ಪಂಡಿತರು ಜ್ಞಾನ ಹೇಳ್ತಾರೆ ಸೋ ಸೋ ಅಸೌ ನ ದೃಷ್ಟ ಅಸೌ ಪುಮಾನ್ ಪುರಾಣ ವೃಷಧ್ವಜೋ ನೀಲಗಲ ಪರೇಶ ಅಂತ ನೀಲಕಂಠನ್ನು ಮಾಡಿಸ್ತಾ ಇಲ್ಲ ಅಮಂಗಲಾನೇ ಮಂಗಲಾಂತಗತಕ್ಷಿಪಂಚಕೇನಾಪ್ಯಥಮಂಗಲ ಸದ್ಯ ಪರತಃಪುರೀ ಆ ಶಿವನನುಗ್ರಹಿಸಿ ಅಮಂಗಲಗಳು ಮಂಗಳಕರವಾಗ್ತವೆ ತಾಪತ್ರ್ಯಗಳು ಮಹಾಪಾತಕಗಳು ನಾಶವಾಗ್ತವೆ ತಸ್ ತ್ವಯ ಕರ್ತವ್ಯ ಆಹ್ವಾನ ಪರಮೇಶಿತು ತ್ವರಿತ ಬ್ರಹ್ಮಣವಾ ವಿಷ್ಣುನಾ ಪ್ರಭವಿಷ್ಣುನಾರಿಂದ ಎಲೆ ದಕ್ಷಣೆ ನೀನಾಗಲಿ ಬ್ರಹ್ಮನಾಗಲಿ ಸಮರ್ಥನಾದ ವಿಷ್ಣುವಾಗಲಿ ಆ ಪರಮೇಶ್ರು ಕರ್ಕೊಂಡು ಬರಬೇಕು ಇಂದ್ರೇಣ ಲೋಕಪಾಲೈಶ್ಚ ದ್ವಿಜೈಸಿದ್ಧ ಅಧುನಾ ಸರ್ವಾನಯನೀಯ ಶಂಕರೋ ಯಜ್ಞಪೂರ್ತಯೇ ಇಂದ್ರ ಮತ್ತು ಲೋಕಪಾಲಕರು ಬ್ರಾಹ್ಮಣರು ಸಿದ್ಧರು ಇವರೆಲ್ಲರೂ ಸೇರಿ ಆ ಕರ್ಕೊಂಡು ಬನ್ನಿ ಅವನು ಬಂದರೆ ಯಜ್ಞವು ಸಾಂಗವಾಗಿ ನೆರವೇರುತ್ತದೆ ಯಜ್ಞಪೂರ್ತಿಗಾಗಿ ಅವನನ್ನು ಕರ್ಕೊಂಡು ಬನ್ನಿ ಸರ್ವೈರ್ಭಗವದ್ಭಿರ್ಗಂತವ್ಯಂ ಯತ್ರ ದೇವೋ ಮಹೇಶ್ವರ ದಾಕ್ಷಾಯಣ್ಯಾಸಮಂ ಶಂಭುಮಾನಯಧ್ವಂತ್ವರಾನ್ವಿತಾ ನೀವೆಲ್ಲರೂ ಈಗಲೇ ಶಿವನ ಬಳಿಗೆ ತೆರಳಿ ಪರಮೇಶ್ವರನಾದ ಅವನನ್ನು ದಕ್ಷ ಸುತೆಯಾದ ಸತೀದೇವಿಯೊಡನೆ ಇಲ್ಲಿಗೆ ಕರ್ಕೊಂಡು ಬನ್ನಿ ದಧೀಚಮುನಿ ಹೇಳಂತಕ್ಕಂಥದ್ದು ತನ ಸರ್ವ ಪವಿತ್ರ ಸ್ಯಾಚ್ಛಂಭುನಾ ಪರಮಾತ್ಮನ ಅತ್ರ ಆಗತ ದೇವೇ ಸಾಂಬೇನ ಪರಮಾತ್ಮನ ಆ ಪರಮಾತ್ಮದ ಶಿವ ಇಲ್ಲಿಗೆ ಬಂದುದಾದರೆ ಅಂಬಾ ಸಹಿತನಾಗಿ ಪತ್ನಿ ಸಹಿತನಾಗಿ ಬಂದರೆ ಇಲ್ಲಿ ನಡೆಯುವಂತಹ ಕಾರ್ಯವೆಲ್ಲವೂ ಕೂಡ ಪವಿತ್ರವಾಗ್ತದೆ ತೇನ ಸರ್ವ ಪವಿತ್ರ ಶಂಭುನಾ ಪರಮಾತ್ಮನ ಅತ್ರ ಆಗತ ದೇವೇಶಾಹ ಎಲೆ ದೇವತೆಗಳೇ ಸಾಂಬೇನ ಪರಮಾತ್ಮ ಸಾಂಭಶಿವ ಅಂಬಾ ಸಹಿತನಾಥ ಶಿವ ಯಮೃತ್ಮಕ್ತಿಯ ಸಮಗ್ರಂ ಸುಕೃತ ಭೇತ್ ತಸ್ಮತ್ ಸರ್ವ್ರಯತ್ನ ಹ್ಯಾನೇತವ್ಯೋ ವೃಷಧ್ವಜ ಹೋ ಆ ಶಿವನನ್ನು ಸ್ಮರಿಸಿದರೆ ಅಥವಾ ಅವನಾಗ ನಾಮವನ್ನು ಪಠಿಸಿದರೆ ಮಹಾಪುಣ್ಯ ಲಭಿಸುತ್ತದೆ ಆದುರಿಂದಲೇ ದೇವತೆಗಳೇ ಆ ಶಂಕರ ಪ್ರಯತ್ನದಿಂದ ಈ ಯಾಗಕ್ಕೆ ಕರ್ಕೊಂಡು ಬನ್ನಿ ಸೇ ಶಂಕರ ಪಾವನೋ ಹಿ ಭವಿಷ್ಯತ್ಯನ್ಯಥಾಪೂರ್ಣಃ ಸತ್ಯವೇ ತದ್ಬ್ರವೀಮ್ಯಹಂ ಆ ಶಂಕರನು ಬಂದರೆ ಪವಿತ್ರವಾಗುವುದು ಅವನು ಬರೆದಿದ್ರೆ ಈ ಯಾಗ ಪೂರ್ತಿ ಆಗಲಾರದು ಇದು ಸತ್ಯ ಅಂತೇಳಿ ಹೇಳ್ತಾನೆ ದಧೀಚ ಮುನಿ ಬ್ರಹ್ಮೋ ಉಚ ತದ್ವಚನ ಶುತ್ವಾ ದಕ್ಷೋ ರೋಷ ಸಮನ್ವಿತಃ ಉವಾಚ ತ್ವರಿತ ಮೂಢ ಪ್ರಹಸನ್ನಿವುಷ್ಟಧೀ ಹೀಗೆ ದಧೀಚಿ ಹೇಳಿದ ಮಾತುಗಳನ್ನು ಕೇಳಿ ಮೂರ್ಖನಾದ ದಕ್ಷನ ಕೋಪುಗೊಂಡು ಉಪಹಾಸ್ಯ ಮಾಡುತ್ತಾ ದಧೀಚಿ ಮುನಿಯನ್ನು ಕುರಿತು ಹೀಗೆ ಹೇಳ್ತಾನೆ ಮೂಲ ವಿಷ್ಣು ದೇವತಾಂ ಯತ್ರ ಧರ್ಮಸ್ನಾತನ ಸೋ ಮಮ್ಯಕ್ಮೂ ನ ಯಜ್ಞಕರ್ಮಣಿ ಎಲೆ ದಧೀಜಿ ದಕ್ಷ ಹೇಳುವಂಥದ್ದು ವಿಷ್ಣು ದೇವತೆಗಳಿಗೆ ಆದಿ ಕಾರಣನು ಅವನು ಅನಾಧಿಧರ್ಮವನ್ನು ರಕ್ಷಿಸುವನು ಇಂತಹ ವಿಷ್ಣುವನ್ನು ನಾನು ಈ ಯಜ್ಞಕ್ಕೆ ಬರಮಾಡಿಕೊಂಡಿದ್ದೇನೆ ಹೀಗಿರುವಾಗ ಈ ಯಜ್ಞದಲ್ಲಿ ಇನ್ಯಾವ ನ್ಯೂನತೆ ಇದೆ ಯಸ್ನ್ ವೇದಶ್ಚ ಯಜ್ಞಾಶ್ಚ ಕರ್ಮಣ್ಣೆ ವಿವಿಧಾನ ಪ್ರತಿಷ್ಠಿತ ಸರ್ವಾ ಸೋಸೌ ಯಾವ ದೇವನಲ್ಲಿ ವೇದಗಳು ಯಜ್ಞಗಳು ಮಿಕ್ಕೆಲ್ಲ ವೈದಿಕ ಲೌಕಿಕ ಕರ್ಮಗಳು ಇವೆಲ್ಲವೂ ನೆಲೆಸಿವೆಯೋ ಅಂತಹ ವಿಷ್ಣು ಈ ಯಜ್ಞಕ್ಕೆ ಬಂದಿದ್ದಾನೆ ಸತ್ಯಲೋಕಾತ್ ಸಮಾಜತೋ ಬ್ರಹ್ಮ ಲೋಕ ಪಿತಾಮಹ ವೇದೈಸ್ ಉಪನಿಷದ್ಭಿಶ್ಚ ವಿವಿಧೈರಗಮೈಸ್ಸ ಅಲ್ಲದೆ ಸತ್ಯಲೋಕದಿಂದ ಜಗತ್ ಪಿತಮಹನಾದ ಬ್ರಹ್ಮನೂ ಸಹ ವೇದ ಪುರುಷರುಗಳು ಉಪನಿಷತ್ತುಗಳು ಆಗಮಗಳು ಇವುಗಳನ್ನು ಇಲ್ಲಿಗೆ ಬಂದಿದ್ದಾನೆ ತಥಾ ಸುರಗಣೈಸ್ಸಮಾಗ ಸುರರ ಸ್ವಯಂ ತೂಜ ಸಮಾಜಕಲ್ಮಷಾ ಅಲ್ಲದೆ ದೇವೇಂದ್ರನು ಸಹ ದೇವಗಣಗಳೊಡನೆ ಬಂದಿದ್ದಾನೆ ಮತ್ತು ಪವಿತ್ರ ತಪೋನರ ನೀವೆಲ್ಲರೂ ಕೂಡ ಋಷಿಗಳು ಬಂದಿದ್ದೀರಿ ಪವಿಗತ ಕಲ್ಮಶರ ಅಂತಹ ಕಲ್ಮಶ ರಹಿತ ಋಷಿಗಳು ಬಂದಿ ಬಂದಿದ್ದೀರಿ ಎ ಯ ಯಜ್ಞೋಚಿತ ಶಾಂತ ಪಾತ್ರಭೂತ ಸಮಾಗತ ವೇದ ವೇದಾರ್ಥ ಸರ್ವೇ ಯುಜಂ ದೃಢ ನೀವೆಲ್ಲರೂ ವೇದ ರಹಸ್ಯಗಳನ್ನು ಬಲ್ಲವರು ತಪೋನಿಷ್ಠರು ಜಿತೇಂದ್ರಿಯರು ಶಾಂತರು ಮತ್ತು ಇಂತಹ ಯಜ್ಞಗಳಿಗೆ ಯೋಗ್ಯರಾದವರು ಅಂತಹ ನೀವೆಲ್ಲ ಬಂದಿದ್ದೀರಿ ಅತ್ರ ಯೋಚಸ್ಮಕ ರುದ್ರೇಣ ಅಭಿಪ್ರಾಯಂ ಕನ್ಯಾ ದತ್ತಿ ಪ್ರಬ್ರಹಣಾನೋದಿತೆ ನಿ ಇಂತಹ ಈ ಯಜ್ಞದಲ್ಲಿ ಆ ರುದ್ರನಿಂದ ಆಗಬೇಕಾದ ಪ್ರಯೋಜನ ಏನು ಆ ರುದ್ರನಿಗೆ ಬ್ರಹ್ಮನ ಮಾತಿನಂತೆ ನನ್ನ ಪುತ್ರಿಯನ್ನು ಮದುವೆ ಮಾಡಿ ಕೊಟ್ಟೆ ಇಲ್ಲದಿದ್ರೆ ಕೊಡ್ತಾ ಇರಲಿಲ್ಲ ಹರೋ ಅಕುಲೀನೋ ಅಸೌ ವಿಪ್ರಿತೃ ಮಾತೃವಿವರ್ಜಿ ಭೂತ ಪ್ರೇತವಿಶಾಚಾಂ ಪತಿರೆಕೋದುರತ್ಯ ಆತ್ಮಸಂಭಾ ಮೂಢಸ್ತಬ್ಧೋ ಮೌನೀ ಸಂವತ್ಸರ ಕರ್ಮಣ್ಯಸ್ತೋ ಹಿ ಆ ರುದ್ರನು ಕುಲಗೋತ್ರಗಳು ಇಲ್ಲದೋನು ಅವನಿಗೆ ತಂದೆ ತಾಯಿಗಳಿಲ್ಲ ಭೂತ ಪ್ರೇತಗಳಿಗೌನು ಉಡೆಯ ದುರಹಂಕಾರೀ ಮೂಢ ಗರ್ವಿಷ್ಠ ಸುಯಾಪರ ಆತ್ಮ ಸಂಭಾವಿತ ಅಂದರೆ ದುರಹಂಕಾರಿ ಅಂತೇಳಿ ಹೇಳಿದ್ರು ಆತ್ಮ ಅಭಿಮಾನ ಸ್ವಾಭಿಮಾನಿ ಮೂಢ ಸ್ತಬ್ಧ ಗರ್ವಿಷ್ಠ ಮೌನಿ ಸಮತ್ಸರ ಅಸೂಯಾಪರ ಇಂಥವನು ಯಜ್ಞಕ್ಕೆ ಯೋಗ್ಯನಲ್ಲ ಆದ ಕಾರಣವೇ ಆ ಶಿವನನ್ನು ನಾನು ಯಜ್ಞಕ್ಕೆ ಆಹ್ವಾನಿಸಿಲ್ಲ ಅಂತೇಳಿ ದಕ್ಷ ಹೇಳ್ತಾನೆ ತಸ್ಮಾತ್ವೀದೃಶಂ ವಾಕ್ಯಂ ಪುನರ್ವಾಚ್ಯಂ ನ ಕ್ವಚಿತ್ ಸರ್ವೈರ್ಭವದ್ಭಿ ಕರ್ತವ್ಯೋ ಯಜ್ಞೋ ಮೇ ಸಫಲೋ ಮಹಾನ್ ಆದ್ದರಿಂದ ಎಲೆ ಅಧೀಜುನಿ ಮಾತುಗಳನ್ನು ಆಡಬೇಡ ನೀವೆಲ್ಲರೂ ಸೀರೆ ಶ್ರದ್ಧೆಯಿಂದ ಯಜ್ಞವನ್ನು ಸಫಲವಾಗುವಂತೆ ನಿರ್ವಹಿಸಿ ಕಾರ್ಯೋಮುಖರಾಗಿ ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾಚ್ರಚಸ್ತಸ್ಯ ದಧೀಚೋವಾಕ್ಯಮ್ರವೀತ್ಸಾಂ ಶೃಣ್ವಾಂ ದೇವಮುನೀ ಸಾರ ಸಂಯುತ ಹೀಗೆ ದಕ್ಷಿಣ ಹೇಳಲು ದಧೀಚುಮುನಿಯು ತಿರುಗಿ ಅಲ್ಲಿರುವಂತಹ ಪುನಃ ಅಲ್ಲಿ ಸೇರಿರತಕ್ಕಂಥ ದೇವತೆಗಳು ಮತ್ತು ಮುನಿಗಳು ಎದುರಲ್ಲಿ ಮಾತನ್ನು ಹೇಳ್ತಾನೆ ದೀಚ ಉಚ ಅಯಜ್ಞೋಜಂ ಮಹಾಜಾತೋ ವಿನಾತ ಶಿವಶೋಪಿ ವಿಶೇಷೇಣ ಕ್ಷತ್ರತೇ ಭವಿಷ್ಯಧೀಚಿಮುನಿ ಹೇಳ್ತಾ ಇದ್ದಾನೆ ಏ ಮುಕ್ತ ದಧೀಚೋ ಸಾವೇಕ ಏವ ವಿ ನಿರ್ಗತಃ ಯಜ್ಞವಾಟಾಚ ದಕ್ಷ ತ್ವರಿತಸ್ವಾಶ್ರಮಂ ಯಯೌ ಎಲಿದಕ್ಷಣೆ ಶಿವನು ಇಲ್ಲದ ಈ ಯಜ್ಞವು ಯಜ್ಞವಲ್ಲ ಇಲ್ಲಿ ನಿನಗೆ ತುಂಬ ತೊಂದರೆ ಆಗ್ತದೆ ಅಂತೇಳಿ ಹೇಳಿ ದಧೀಚಿಮುನಿ ಆಗ ಆ ಯಜ್ಞಶಾಲೆಯಿಂದ ಹೊರಟು ತನ್ನ ಆಶ್ರಮಕ್ಕೆ ತೆರಳಿದ ಒಬ್ಬನೇ ಏಕವ ತೋನ್ಯೇ ಶಾಂಕರೇ ಚುಖ್ಯ ಶಿವಮತಾನುಗಾ ನಿರ್ಯುಸ್ವಾಶ್ರಮ ಸದ್ಯ ಶಾಪ ದ ಆಮೇಲೆ ಮಿಕ್ಕ ಶಿವಭಕ್ತರ ತಪಸ್ಸು ಎದುರು ಸಹ ದಕ್ಷಿಣ ಶಾಪವನ್ನು ಕೊಟ್ಟು ತಮ್ಮ ಆ ಕೂಡಲೇ ಹೊರಟು ಹೋದರು ಮುನೌ ವಿರ್ಗತೆ ತಸ್ ಮಖಾಧನ್ಯೇಶು ದುಷ್ಟಧೀ ಶಿವದ್ರೋಹೀ ಮುನೀ ದ್ರಕ್ಷ ಪ್ರಹಸನ್ನ ಹೀಗೆ ದಧೀಚು ಮುನಿಯು ವಿಕ್ಕ ಶಿವಭಕ್ತ ಮುನಿಗಳು ಸಹ ಯಜ್ಞಶಾಲೆಯಿಂದ ಹೊರಟು ಹೋಗಲು ಶಿವದ್ರೋಹಿ ಮಿಕ್ಕ ಅಲ್ಲಿರುವ ಮುನಿಗಳನ್ನು ಕುರಿತು ಹೀಗೆ ಹೇಳ್ತಾನೆ ದಕ್ಷ ಗತಃಶಿವಿಯೋ ವಿಪ್ರೋ ದಧೀಚೋ ನಾಮನಾ ಮಧ ತಥಾ ವಿಧ ಯೇ ಚೇವಮಚಾಧ್ವರತ್ ಮುನಿಗಳೇ ಶಿವಭಕ್ತನಾದ ದೀಚಿ ಮುನಿಯು ಹೊರಟು ಹೋದ ಅವನಂತೆ ವಿಕ್ಕ ಶಿವಭಕ್ತ ಮುನಿಗಳು ಹೊರಟು ಇದು ಒಳ್ಳೆಯದೇ ಆಯಿತು ಎ ತಚ್ಛುಭತರಂ ಜಾತಂ ಸಮ್ಮತ ಮೇಹಿ ಸರ್ವದ ನನಗಿಷ್ಟವಾದದ್ದೇ ಆಗಿದೆ ಸತ್ಯಂ ರವೀಮಿ ದೇವೇಶುರಶ್ಚ ಮುನಯಸ್ತಾ ದೇವೇಂದ್ರ ಮತ್ತು ದೇವತೆಗಳು ಮುನಿಗಳು ಎಲ್ಲರೂ ಕೇಳಿ ನಾನು ಸತ್ಯವಾದ್ದನ್ನು ಹೇಳ್ತಾ ಇದ್ದೇನೆ ವಿನಷ್ಟಚಿತ್ತ ಮಂದಾಶ್ಚ ಮಿಥ್ಯಾವಾರತಾ ಕಲಾಹ ಅವರು ದುರಹಂಕಾರಿಗಳು ಮೂಢರು ಇಲ್ಲದ್ದನ್ನು ಹೇಳುವವರು ದುರಾಚಾರಿಗಳು ವಿನಷ್ಟಚಿತ್ತ ಮಂದಾಶ್ಚಿಥ್ಯಾದರತಃ ಕಲಾಹ ವೇದವಾಹ್ಯಾ ದುರಾಚಾರಾಸ್ತ್ಯಜ್ಯಾಸ್ತೆ ಮಖಕರ್ಮಣೀ ಅಂಥವ್ರ ಅಂಥವರನ್ನು ತ್ಯಜಿಸಬೇಕು ಅವರ ಯಜ್ಞಕ್ಕೆ ಯೋಗ್ಯರಲ್ಲ ವೇದವಾದರ ತಾಯೂಜಂ ಸರ್ವೇ ವಿಷ್ಣು ಪುರೋಗಮಾ ಯಜ್ಞಮ್ಮೆ ಸಬಲಂ ಪ್ರಾಸುರಾಹ ಕೊಂಥ ಮಾಚಿರಂ ಎಳೆಯ ತಪ್ಪೋದು ಅಂದರೆ ನೀವೆಲ್ಲರೂ ವಿಷ್ಣು ಭಕ್ತರಾಗಿದ್ದೀರಿ ವೇದ ನೀವುಗಳು ದೇವತೆಗಳು ಸೇರಿ ನನ್ನ ಯಜ್ಞವು ಸಫಲವಾಗುವಂತೆ ಮಾಡುವವರಾಗಿ ಅಂತೇಳಿ ದಕ್ಷ ಹೇಳ್ತಾನೆ ಋಷಿಗಳತ್ರ ಬ್ರಹ್ಮವಾಚ ಇತ್ಯಕರ್ಣ್ಯವಶಸ್ಥೆ ಶಿವಮಾ ವಿಮೋಹಿ ಯನ್ಮಖೇ ದೇವಯಜನ ಚಕ್ರಸರ್ವರ್ವೇ ಸುರಶಯ ಹೀಗೆ ದಕ್ಷಿಣ ಹೇಳಿದ್ದನ್ನು ಕೇಳಿ ದೇವಮುನಿಗಳು ಶಿವಮಾಯಿಯಿಂದ ಮೂಢರಾಗಿ ಆ ಯಜ್ಞವನ್ನು ಪ್ರಾರಂಭಿಸಿದರು ಮುಂದುವರಿಸಿದರುಪೋ ಹಿ ವರ್ಣಿತೋ ಮೇ ಮುನೀಶ್ವರ ಯಜ್ಞ ವಿಧ್ವಂಸಯೋಗೋಪಿ ಪ್ರೋಚ್ಯತೆ ಶೃಣುಸಾ ಧರ್ಮ್ ಎಲೆ ನಾರದ ಮುನಿಯೇ ಹೀಗೆ ದಕ್ಷಯಜ್ಞಕ್ಕೆ ಬಂದ ಶಾಪವನ್ನು ನಿನಗೆ ವರ್ಣಿಸಿ ಹೇಳಿದ್ದೇನೆ ಇದು ವಿಘ್ನ ಆಗ್ತದೆ ಇದರಲ್ಲಿ ಯಜ್ಞದಲ್ಲಿ ಪೂರ್ತಿ ಆಗೋದಿಲ್ಲ ಅಂತೇಳಿ ಶಾಪ ಕೊಟ್ಟಿದ್ದಾರೆ ಶಿವಭಕ್ತರಾದ ಮುನಿಗಳು ಋಷಿಗಳು ಹಾಗಾಗಿ ಆ ಕಥೆಯನ್ನು ಇಲ್ಲಿಗೆ ಹೇಳಿದ್ದೇನೆ ಮುಂದೆ ಈ ಆ ಯಜ್ಞವು ಧ್ವಂಸವಾದ ವಿವರವನ್ನು ಹೇಳ್ತೇನೆ ಆಧಾರದಿಂದ ಕೇಳು ಅಂತೇಳಿ ಯಜ್ಞ ವಿಧ್ವಂಸ ಯೋಗ ಅಪಿ ಪ್ರೋಚ್ಯತೆ ಶೃಣು ಸ ಆಧರಂ ಆಧರಸಹಿತನಾಗಿ ಕೇಳು ಮುನೀಶ್ವರನೇ ನಾರದನೇ ದೇವರ್ಷಿಯೇ ಕೇಳು ಅಂತೇಳಿ ಬ್ರಹ್ಮ ಹೇಳ್ತಾ ಇದ್ದಾನೆ ತನ್ನ ಮಾನಸಪುತ್ರನಾದ ನಾರದನಿಗೆ ಇತಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿತಾಂ ದ್ವಿತೀಯೇ ಸತಿ ಖಂಡೇ ಯಜ್ಞ ಪ್ರಾರಂಭೋ ನಾ ಇಲ್ಲಿಗೆ ಶಿವ ಶಿವಮಹಾಪುರಾಣದ ಎರಡನೇದಾದ ರುದ್ರ ಸಮಿತಿಯಲ್ಲಿ ಎರಡನೆಯದಾದ ಸತೀಖಂಡದಲ್ಲಿ ಯಜ್ಞ ಪ್ರಾರಂಭ ದಕ್ಷಯಜ್ಞ ಪ್ರಾರಂಭ ಎನ್ನತಕ್ಕಂತಹ ಸಪ್ತವಿಂಶ ಅಂದರೆ ಇಪ್ಪತ್ತ ಏಳನೇ ಅಧ್ಯಾಯ ನಾಳೆ ದಿವಸ ನೋಡೋಣ ಹರೇ ರಾಮ ಶಿವಾರ್ಪಿತ ಓಂ ತತ್ಸದ್